ಇಪ್ಪತ್ತೈದು ಉಪನಯನ ಚೈತ್ರ ಶುದ್ಧ ಚತುರ್ಥಿಯ ದಿನ ದೇವರಾತನ ಮನೆಯಲ್ಲಿ ದೇವತಾ ಸಮಾರಾಧನಾ ರಾಜಧಾನಿಯಲ್ಲಿರುವ ಸರ್ವರಿಗೂ ಅವತನವೂ ಹೋಗಿದೆ ಬ್ರಾಹ್ಮಣ ಭೋಜನವಾಗುತ್ತಲೂ ಅರಮನೆಗೆ ವರ್ತಮಾನವನ್ನು ಕೊಡಬೇಕು ಅದುವರೆಗೆ ಮಹಾರಾಜರು ಉಪವಾಸದಲ್ಲಿ ಕಾದಿರುವರು ಎಂದು ಭಾರ್ಗವರು ಎಲ್ಲರನ್ನೂ ಅವಸರಪಡಿಸುತ್ತಿದ್ದಾರೆ ಸಕಾಲದಲ್ಲಿ ಬ್ರಾಹ್ಮಣನು ಭೋಜನಕ್ಕೆ ಕುಳಿತರು ಅರಮನೆಗೆ ಸ್ವಯಂ ಭಾರ್ಗವನ್ನು ಆಚಾರ್ಯನು ಹೋಗಿ ಹೇಳಿ ಬಂದರು ಅಂದಿನ ಇಡೀ ಹೊತ್ತಿನಲ್ಲಿ ವೈಶಂಪಾಯನ ವೈಶಂಪಾಯನ ಉದ್ದಾಲಕರು ಬುಡಿಲರು ಭಾರ್ಗವನ್ನು ದೇವರಾತನು ಒಂದು ಕಡೆ ಸೇರಿದರು ಎಲ್ಲಿಯ ಇದಾಸನನ್ನು ಕರೆಸಿಕೊಂಡರು ಆರು ಜನವು ಕುಳಿತುಕೊಂಡು ಮರುದಿವಸ ಮಾಡಬೇಕಾದದ್ದನ್ನು ಕುರಿತು ವಿಚಾರ ಮಾಡಿದರು ದೇವರಾತನು ನಗು ನಗುತ್ತಾ ಬುಡಿಲರು ಪುರೋಹಿತರಾದ ಮೇಲೆ ಯಜಮಾನರ ಭಾರ ಕಡಿಮೆಯಾಗಿ ಹೋಯಿತು ನೀವು ಹೇಳಿದ್ದುದನ್ನು ಮಾಡಿದರೆ ಮುಗಿಯಿತು ಅಲ್ಲವೇ ಎಂದರು ಬುಡಿಲರು ಆತನ ನಗುವಿಗೆ ಉತ್ತರವಾಗಿ ನಗುವನ್ನು ನಕ್ಕ ಮತ್ತೆ ಗಂಭೀರವಾಗಿ ಏನಯ್ಯ ಕಲಿಯುಗದ ಬ್ರಾಹ್ಮಣರ ಹಾಗೆ ಎಲ್ಲವನ್ನು ಪುರೋಹಿತರಿಗೆ ವಹಿಸುವ ವಹಿಸುವ ಎನ್ನುತ್ತೀಯಲ್ಲ ಹಾಗಾಗಬಾರದು ಇಲ್ಲಿ ಏನಿದ್ದರೂ ನಿನ್ನೂ ಯಜಮಾನ ನಾನು ನಿನ್ನ ಋತ್ವಿಜ್ಞ ಋತ್ವಿಜ ಆದ್ದರಿಂದ ನಾಳೆ ಆಗಬೇಕಾದದನ್ನೆಲ್ಲ ಇವತ್ತೇ ನಿರ್ಧರಿಸಿಕೋ ಇದು ತರ್ಕಪಾದವಲ್ಲ ಕ್ರಿಯಾಪಾದ ಏನಂತೀವೇ ಎಂದರು ವೈಶಂಪ್ಯನರು ಹೇಳಿದರು ಸರಿ ಆಚಾರ್ಯ ರೇ ಬುಡಿದ ಸರಿ ಏನು ಕಾಟಾಚಾರಕ್ಕೆ ಉಪನಯನವೆಂದು ಮಾಡಿ ಮಂತ್ರಗಳನ್ನು ಹಾಡಿ ಕರ್ಮವು ಮುಗಿಯಿತು ಎನ್ನುವುದು ಒಂದು ವಿಧ ಆದರೆ ಮಾತಾಪಿತೃಗಳಿಂದ ಬಂದಿರುವ ಜನ್ಮವನ್ನು ಶುದ್ದಿ ಮಾಡಿ ಇನ್ನೊಂದು ಮಂತ್ರ ಜನ್ಮವನ್ನು ಕೊಟ್ಟು ಮಾತಾಪಿತೃಗಳ ವಂಶಗಳೆರಡನ್ನೂ ಉದ್ದಾರ ಮಾಡಿಕೊಂಡು ಒಟುವನ್ನು ಉದ್ಧಾರ ಮಾಡುವುದು ರೀತಿ ನೀವು ಅಧ್ವರ್ಯುಗಳಾಗಿ ಬಂದಾಗ ದೇವತಾ ಸಾಕ್ಷಾತ್ಕಾರ ಮಾಡಿಕೊಂಡು ಹೋಮ ಮಾಡಿ ದೀಕ್ಷಿತ ದೀಕ್ಷಿತನ ಅನು ಅನುದ್ಧಾರ ಮಾಡುವುದಕ್ಕಿಂತ ಹೆಚ್ಚಿನ ಕೆಲಸವಿದರು ಉದ್ದಕರು ಹೇಳಿದರು ಇದು ವಟುವಿಗೆ ಎಷ್ಟಾಗಲಿ ಎರಡನೆಯ ಜನ್ಮ ಆಗುವ ಸಂದರ್ಭ ನೀವು ಬಲ್ಲವರು ಆಸ್ತಿಕರು ಶ್ರದ್ಧಾವಂತರು ಆದ್ದರಿಂದ ಪೂರ್ವಭಾವಿಯಾಗಿ ಏನೇನು ಮಾಡಬೇಕು ಎಂದು ತಿಳಿದುಕೊಂಡಿದ್ದೀರಿ ತಿಳಿದುಕೊಂಡಿರಿ ತಪ್ಪೇನು ದೇವರತನು ಭಾಗವನ ಮುಖವನ್ನು ನೋಡಿದನು ಆತನು ಮಹಿದಾಸರನ್ನು ಸಂದೆ ಮಾಡಿ ತೋರಿಸಿದನು ಆತನು ತಲೆ ಎತ್ತಿನಲ್ಲಿ ನೋಡಿ ತನ್ನ ಕಡೆಗೆ ನೋಡುತ್ತಿರುವ ಆಚಾರ್ಯರನ್ನು ಕಂಡು ಅಗತ್ಯವಾಗಿ ದೊಡ್ಡವರು ಹೇಳುವುದು ಸರಿಯಾಗಿದೆ ಎಂದರು ಆಚಾರ್ಯನು ಸಮಾಹಿತನಾಗಿ ಕುಳಿತನು ಆ ವೇಳೆಗೆ ಮಹಿದಾಸನ ಮಗ ಶಾಂಡಿಲ್ಯನು ಬಂದನು ಮಹಿದಾಸನು ಕರೆದು ಬುಡಿದರ ಮಾತನಾಡುವ ವಿಚಾರವನ್ನು ಹೇಳಿ ಕುಳಿತುಕೋ ಕೇಳು ಇನ್ನೂ ಯಾವಾಗಲೋ ಈ ಯಜಮಾನರ ಮಾತು ನಾವು ಕೇಳುವುದು ಎಂದರು ಬುಡಿದರು ಆರಂಭಿಸಿದರು ಇದು ಎಂದರೆ ಅಗ್ನಿ ಆದಿತ್ಯ ವಾಯುಗಳ ತೇಜಸ್ಸನ್ನು ಸಂಗ್ರಹಿಸುವ ಕಾರ್ಯ ಅಗ್ನಿವಾಯು ಆದಿತ್ಯರು ದೇಹದಲ್ಲಿ ಇದ್ದಾರೆ ಮುಖ ನಾಸಿಕ ಚಕ್ಷುಗಳಲ್ಲಿ ಅವರು ಇದ್ದುಕೊಂಡು ವ್ಯಾಪಾರವನ್ನು ಮಾಡುತ್ತಿರುವುದು ಕೆಲವರಿಗಲ್ಲದೆ ಎಲ್ಲರಿಗೂ ಗೊತ್ತಿಲ್ಲ ಇವರೇ ಭೌತಿಕ ಪ್ರಪಂಚದಲ್ಲಿ ಭೂಮಿ ಅಂತರಿಕ್ಷ ಆಕಾಶಗಳಲ್ಲಿ ಇರುವರು ಇವರು ಮೂವರು ದೇವತೆಗಳ ಅನುಗ್ರಹವನ್ನು ಪಿತೃವು ಮಗನಿಗೆ ಸಂಪಾದಿಸಿಕೊಡುವ ಸಂಸ್ಕಾರವು ಈ ಉಪನಯನ ಉಪನಯನವನ್ನು ವಾಗುತ್ತಲು ವಟುವು ಸ್ವತಂತ್ರನಾಗುವನು ಸ್ವಯಂ ಆಗಿ ವಾಯು ಆಧಿತ್ಯರನ್ನು ಆರಾಧಿಸುವವನು ನಾಳೆಯ ದಿನ ಮೊದಲನೆಯ ಕೆಲಸ ಅಗ್ನಿಯನ್ನು ಆರಾಧಿಸುವುದು ಎರಡನೆಯದು ಪ್ರಾಣಕ್ಕೆ ಪದೇ ಪದೇ ಬಂದೊದಗುವ ಅಶೌಚನವನ್ನು ಕಳೆಯಲು ಆಚಮನ ಮಾಡುವುದನ್ನು ಕಲಿಕಲಿಸುವುದು ಮೂರನೆಯದು ಆದಿತ್ಯನನ್ನು ತೋರಿಸಿ ಆತನ ಸಾವಿತ್ ಕಿರಣಗಳನ್ನು ಸಂಗ್ರಹಿಸಿ ಅದನ್ನು ಹೃದಯದಲ್ಲಿರಿಸುವುದು ಈ ಮೂವರು ದೇವತೆಗಳನ್ನು ಬೇರೆ ಬೇರೆ ಎಂದು ಕರ್ಮ ಮಾಡಿ ಕೃತಕೃತಿಯನ್ನಾದರೆ ಕರ್ಮಕಾಂಡದಲ್ಲಿ ಇವರು ಎಲ್ಲ ಒಂದೇ ಎಂದರೆ ಜ್ಞಾನ ಹೀಗೆ ನಾಳಿನ ದಿನ ನಡೆಯುವ ಕರ್ಮವು ಕಾಂಡದ್ವಯಗಳಿಗೂ ಬೀಜವನ್ನು ವಾಪನ ಮಾಡುವುದು ಶಾಂಡಜನ ಎದ್ದು ನಮಸ್ಕಾರ ಮಾಡಿದನು ಈ ಮಾತುಗಳೆಲ್ಲ ನಮಗೆ ಒಂದೆಲ್ಲ ಒಂದ ಒಂದೆಲ್ಲ ಒಂದು ರೀತಿಯಾಗಿ ಪರಿಚಿತಗಳು ಅಗ್ನಿ ಆದಿತ್ಯ ವಾಯುಗಳು ನಾವು ಅಹಿ ಅಹಿರ್ನಿಶಿ ಅನುಸಂಧಾನ ಮಾಡುವ ದೇವತೆಗಳು ಅವರನ್ನು ಬೇರೆ ಬೇರೆ ನೋಡುವುದು ಒಟ್ಟಾಗಿ ನೋಡುವುದು ಇದು ನಮಗೆ ಅರ್ಥವಾಗದ ವಿಷಯ ಆದ್ದರಿಂದ ಕೃಪೆ ಮಾಡಿ ಇನ್ನಷ್ಟು ವಿಸ್ತಾರವಾಗಿ ಹೇಳಬೇಕು ಎಂದು ಪ್ರಾರ್ಥಿಸಿದನು ಬುಡಿದರು ಆಗಲೆಂದು ತಲೆದೂಗಿ ಹೇಳಲಾರಂಭಿಸಿದರು ಈ ಉಪನಯನವನ್ನು ಮಾಡಿಕೊಂಡವನು ದ್ವಿಜನಾಗುವನು ಗುರು ವ್ರತ ದೇವತಾ ಸಾಮೀಪ್ಯವನ್ನು ಹೊಂದುವನು ಇದೊಂದೇ ಕರ್ಮದಲ್ಲಿ ಆಚಾರ್ಯ ಶಿಷ್ಯ ಇಬ್ಬರು ಕರ್ಮಾಧಿಕಾರಿಗಳಾಗಿರುವರು ಆಚಾರ್ಯನಾಗಬೇಕಾದವನು ಹನ್ನೆರಡು ಸಹಸ್ರ ಗಾತಿ ಗಾಯತ್ರಿಯನ್ನು ಮಾಡಿದ ಅವನಿಗೆ ಶಿಷ್ಯನಿಗೆ ಉಪದೇಶ ಮಾಡುವ ಅಧಿಕಾರವೂ ಬರುವುದು ಆದ್ದರಿಂದ ನಮ್ಮ ಆಚಾರ್ಯರು ಇಂದ ಪಟ್ಟಾಕಿ ಕುಳಿದು ಹನ್ನೆರಡು ಸಾವಿರ ಗಾಯತ್ರಿ ಮಾಡಿದ್ದಾರೆ ಎರಡನೇ ಎರಡನೆಯದಾಗಿ ಆಚಾರ್ಯ ಶಿಷ್ಯರಿಬ್ಬರು ಕೃಷ್ಣವನ್ನು ಅದು ಮೂರು ಬಾರಿ ಮಾಡಿಕೊಳ್ಳುವರು ಅಚ್ಚ ಸಂಭವಿಸಿದ ಪಾಪದ ಪ್ರಾಯಶ್ಚಿತಕ್ಕಾಗಿ ಅನಂತರ ದೇವತೆಗಳನ್ನು ಪಿತೃಗಳನ್ನು ಪೂಜಿಸಿ ಒಟುವಿಗೆ ಚೌಲ ಭೋಜನಗಳನ್ನು ಮಾಡಿಸಿ ಆಚಾರ್ಯನ ಬಳಿಗೆ ಸುಮುಹೂರ್ತದಲ್ಲಿ ಕರೆತರುವರು ಎಂದರೇನು ಪ್ರಾಣಕ್ಕೆ ಅನ್ನವನ್ನು ಕೊಟ್ಟು ಅದನ್ನು ಸಂತೃಪ್ತಿಗೊಳಿಸಿದೆ ನಂತರ ಮಿಕ್ಕ ಕರ್ಮ ಇದುವರೆಗೂ ಎಲ್ಲರೂ ಎಲ್ಲವೂ ಸರಿ ಹೋಯ್ತು ಸರಿ ಮುಂದಕ್ಕೆ ಅರ್ಪಣೆಯಾಗಬೇಕು ಅನಂತರ ಆಚಾರ್ಯನು ಶಿಷ್ಯಾರ್ಥವಾಗಿ ಹೋಮ ಮಾಡಲು ಲೌಕಿಕಾಗ್ನಿಯನ್ನು ತರಿಸಿ ಅದನ್ನು ಮಂತ್ರಾಗ್ನಿಯನ್ನು ಮಾಡುವನು ಅದರಲ್ಲಿ ಹೋಮ ಮಾಡಿ ವಟುವಿಗೆ ಕೋಪಿನ ಧಾರಣ ಮಾಡಿ ಅವನಿಗೆ ಎರಡನೆಯ ಜನ್ಮವು ಬರಲೆಂದು ಮಾತೃಗರ್ಭದಲ್ಲಿದ್ದ ಉಲ್ಬ ಅಂದರೆ ಮಾಂಸದ ಚೀಲವನ್ನು ಹೋಲುವ ಹೊಸ ಬಟ್ಟೆಗಳನ್ನು ಉಡಿಸಿ ಉಡಿಸಿ ಹೊದಿಸುವನು ಆಗ ಹೇಳುವ ಮಂತ್ರಕ್ಕೆ ಮಿತ್ರಾವರ್ಣರು ದೇವತೆಗಳು ಮಿತ್ರಾವರ್ಣರೆಂದರೆ ಯಾರು ಹಗಲಿಗೂ ಪ್ರಾಣವೃತ್ತಿಗೂ ದೇವತೆಯೋ ಮಿತ್ರನು ರಾತ್ರಿಗೂ ಅಪಾರ ದೇವತೆಯು ವರ್ಣನು ಎಂದರೆ ಹಗದೆರಳುಗಳನ್ನು ಪ್ರಾಣಾಪಾನಗಳನ್ನು ಅನುಸಂಧಾನ ಮಾಡುವುದು ಈ ಕೌಪಿನ ವಸ್ತ್ರಧಾರಣಗಳು ಆಂ ಅನಂತರ ಯಜ್ಞೋಪವೀತ ಧಾರಣವು ಆ ಮಂತ್ರಕ್ಕೆ ಪರಮಾತ್ಮನು ಅಧಿದೇವತೆಯು ಆ ಮಂತ್ರದ ಅರ್ಥವೇನು ನಮ್ಮನ್ನು ಅವಿದ್ಯಾದಿ ದೋಷಗಳಿಂದ ಬಿಡಿಸು ನೀನು ಪ್ರಜಾಪತಿಯ ಜೊತೆಯಲ್ಲಿ ಹುಟ್ಟಿದವನು ಯಜ್ಞ ಸ್ವರೂಪನಾದ ವಿಷ್ಣುವನ್ನು ಬಳಿಗೆ ಹೋಗುವಂತೆ ಮಾಡು ಬಲಿಷ್ಠನಾದ ನಿನ್ನನ್ನು ಧಾರಣ ಮಾಡುವುದು ಮಾಡುವುದು ನನಗೆ ಬ್ರಹ್ಮವರ್ಚಸ್ಸು ಲಭಿಸಲಿ ಎಂದು ಅದರರ್ಥವು ಅನಂತರ ಆಚಮನವು ಆಚಮನವೆಂದರೇನು ಪ್ರಾಣಕ್ಕೆ ಹೊಲಿಕೆ ಅರ್ಥಾತ್ ಪ್ರಾಣ ಸಂಜೀವನವು ಆಚಮನ ಅನಂತರ ಒಟವು ತನ್ನ ಬಲಗೈಯನ್ನು ಹಿಡಿದುಕೊಂಡು ಹಿಡಿದುಕೊಂಡಿರಲು ಪವ ಪವಮಾನಾಜ್ನಿ ಪ್ರಜಾಪತಿಗಳಿಗೆ ಹೋಮ ಮಾಡುವನು ಎಂದರೆ ಅಗ್ನಿಯನ್ನು ಅಗ್ನಿ ಪ್ರಾಣಗಳ ಜನಕನಾದ ವಿರಾಟ್ ವಿರಾಟ ಪುರುಷನನ್ನು ಕುರಿತು ಹೋಮ ಮಾಡುವನು ಮನಸ್ಸಿಗಿನಂತೆ ಸರಿ ಆಗ ಆಚಾರ್ಯನು ಅಗ್ನಾತ್ಮನು ಆಗಿ ತನ್ನ ಮುಂದಿರುವ ಕುಮಾರನು ಶುಚಿಯಾಗಲೆಂದು ಸೂರ್ಯದೇವತಾ ಪ್ರೀತ್ಯರ್ಥವಾಗಿ ಅಂಜಲಿ ಕ್ಷಾಲನೆ ಮಾಡುವನು ಆಗ ಮಂತ್ರವನ್ನು ಹೇಳುವವರಲ್ಲ ಅದರರ್ಥವೇನು ನಾವು ಸವಿತ್ರೇವನ ಕರೆಯವರು ಶ್ರೇಷ್ಠವೂ ಸರ್ವವನ್ನು ಕೊಡಬಲ್ಲದ್ದು ಶತ್ರು ನಾಶಕರವೂ ಆದ ಆತನ ಧನವನ್ನು ಪಡೆಯೋಣ ಎಂದು ಇಲ್ಲಿ ಶತ್ರು ನಾಶಕರವೆಂದರೇನು ಶತ್ರುವೆಂದರೆ ಕಾಮ ಕಾಮವಿಲ್ಲದಿದ್ದರೆ ಪೂರ್ಣವಾಗುವ ಚೇತನ ಚೇತನವನ್ನು ಕಾಮವು ಅಪೂರ್ಣ ಮಾಡುವುದು ಮೇಲೆ ಇನ್ನು ಕಾಮಕ್ಕಿಂತ ಶತ್ರು ಉಂಟೆ ಈ ಮಂತ್ರವನ್ನು ಹೇಳಿಕೊಂಡು ತನ್ನ ಬೊಗಸೆಯಲ್ಲಿದ್ದ ನೀರನ್ನು ವಟುವಿನ ಬೊಗಸೆಗೆ ಬೊಗಸೆಗೆ ಆಚಾರ್ಯನ್ನು ಬಿಡುವನು ವಟುವುದನ್ನು ಹತ್ತ ಬಿಡುವನು ಇದರಿಂದ ಏನಾಗುವುದು ಅಲ್ಲಿರ ಆಚಾರ್ಯನ ದೇಹದಲ್ಲಿದ್ದ ಶಕ್ತಿಯೋ ನೀರಿನ ಮೂಲಕ ವಟುವನ್ನು ಸೇರುವುದು ಆಗ ವಟುವುದನ್ನು ಗ್ರಹಣ ಮಾಡಿ ಶಿಕ್ಷಣಾಗುವನು ಹೀಗೆ ಅಪ್ರತ್ಯಕ್ಷವಾಗಿ ಸಿದ್ಧವಾದ ಶಿಷ್ಯತ್ವವನ್ನು ಪ್ರತ್ಯಕ್ಷ ಮಾಡಿಕೊಳ್ಳಲು ಹಸ್ತಗ್ರಹಣವು ಅಲ್ಲೂ ಅಷ್ಟೇ ಸವಿತ್ರು ದೇವನ ಅಪ್ಪಣೆಯಂತೆ ಅಶ್ವಿನಿಯರ ಬಾಹುಗಳಿಂದ ಪೂಜೆ ಹಸ್ತಗಳಿಂದ ಹೇ ಇಂಥವನೇ ನಿನ್ನ ಹಸ್ತವನ್ನು ಹಿಡಿದುಕೊಳ್ಳುವ ಹಿಡಿದುಕೊಳ್ಳುವೆನೋ ಎಂದು ಮಂತ್ರ ಮತ್ತೆರಡೂ ಸಹ ಬೊಗಸೆಯ ನೀರು ತುಂಬಿ ಅವನ ಬೊಗಸೆಗೆ ಬಸಿದು ಸವಿತ್ರುವು ಹಸ್ತವನ್ನು ಹಿಡಿದುಕೊಂಡನು ಅಗ್ನಿಯು ಆಚಾರ್ಯನಾದನು ಎಂದು ಹೇಳುವುದು ಇದನ್ನು ಕ್ರಿಯಾಪಾದ ಎನ್ನುವಿರಾ ಅಥವಾ ಹೊತ್ತು ಆಡಿಕೊಂಡ ಮಾತುಗಳು ಎನ್ನುತ್ತಿರಾ ಈ ಸಲ ಮಹಿದಾಸನು ಮಾತನಾಡಿದನು ಉಂಟಿ ಆಚಾರ್ಯನಾದವನು ತನ್ನಲ್ಲಿ ಸವಿತ್ರುವ ಅಶ್ವಿನೀಯರನ್ನು ಪುರುಷನನ್ನು ಅಗ್ನಿಯನ್ನು ಆಹ್ವಾನಿಸಿಕೊಳ್ಳದಿದ್ದರೆ ಈ ಶಿಷ್ಯತ್ವವು ಶಿಷ್ಯ ಶಿಷ್ಯತ್ವರು ಸಿದ್ಧವಾಗುವುದೆಂತು ಆದ್ದರಿಂದ ಇದು ಕ್ರಿಯಾಪಾದವೇ ಸಂದೇಹವಿಲ್ಲ ಬುಡದರು ಮುಂದುವರೆಸಿದರು ಅನಂತರ ಒಟುವನ್ನು ವೃತಪತಿಯಾದ ಆದಿತ್ಯನಿಗೆ ಕೊಡುವೆನೆಂದು ಸಂಕಲ್ಪಿಸಿ ಆಚಾರ್ಯನಿಗೆ ಆಚಾರ್ಯನು ವಟುವಿಗೆ ಸೂರ್ಯನನ್ನು ತೋರಿಸಿ ಸವಿತ್ರುದೇವನೇ ಈ ಬ್ರಹ್ಮಚಾರ್ಯು ನಿನ್ನವನು ಇವನನ್ನು ಕಾಪಾಡು ಎಂದು ವಟುದಾನವನ್ನು ಮಾಡುವನು ಅನಂತರ ಶಿಷ್ಯಾಚಾರ್ಯರಿಬ್ಬರು ಅಗ್ನಿ ಬಳಿಯಲ್ಲಿ ಪರಸ್ಪರ ಅಭಿಮುಖವಾಗಿ ನಿಂತು ಆಚಾರ್ಯನು ನೀನು ಕದ ಕದೇವನ ಪ್ರಾಣನ ಬ್ರಹ್ಮಚಾರಿ ಕದೇವನು ಕರೂಪನಾದ ನಿನ್ನನ್ನು ಉಪನಯನ ಮಾಡಿದ್ದಾನೆ ಆ ಕದೆಯವನಿಗೆ ನಿನ್ನನ್ನು ಕೊಡುವೆನು ಎಂದು ಪ್ರತಿಜ್ಞೆ ಮಾಡುವನು ಅನಂತರ ಅವನನ್ನು ಶ್ರೇಯಸ್ವಿಯಾಗಲೆಂದು ಪೂರ್ವಾಭಿಮುಖವಾಗಿ ಮಾಡಿ ಧೀರರು ಕವಿಗಳು ಆದವರು ಮನಪೂರ್ವಕವಾಗಿ ಅವನಲ್ಲಿ ದೇವತೆಗಳೂ ಇರುವಂತೆ ಮಾಡಿ ಎರಡನೇ ಜನ್ಮವನ್ನು ಮಾಡಲಿ ಎಂದು ಆತನ ಭುಜಗಳನ್ನು ಮುಟ್ಟಿ ಅನಂತರ ಅವನು ಹೃದಯವನ್ನು ಮುಟ್ಟುವನು ತಾನು ಭುಜಗಳ ಮೂಲಕವಾಗಿ ಅನುಗ್ರಹಿಸಿದ ದೇವಾಂಶಗಳು ಅವನ ಹೃದಯದಲ್ಲಿ ಯಾವಾಗಲೂ ನಿಲ್ಲಲೆಂದು ಅದರ ರಹಸ್ಯ ಆಗ ಆಚಾರ್ಯನು ಕುಮಾರನನ್ನು ದಕ್ಷಿಣದಲ್ಲಿ ಕುಳ್ಳರಿಸಿಕೊಂಡು ಅವನಿಂದ ಅಗ್ನಿಕಾರ್ಯವನ್ನು ಮಾಡಿಸುವನು ಜಾತವೇದನೆ ಜಾ ಎಂದರೆ ಹುಟ್ಟುವಾಗಲೇ ಎಲ್ಲವನ್ನು ತಿಳಿದುಕೊಂಡು ಹುಟ್ಟುವ ಅಗ್ನಿಯೇ ನಾನು ಅಗ್ನಿಯೇ ಹುಟ್ಟುವ ಅಗ್ನಿಯೇ ನಾನು ಸಮಿತನ್ನು ನಿನಗೆ ಕೊಡುವೆನು ನೀನು ಸಮಿತಿಯಿಂದ ವರ್ಧಿಸುವಂತೆ ನಾವು ನಾನೂ ಅಲ್ಲ ಎಚ್ಚರಿಕೆ ನಾವು ಬ್ರಹ್ಮ ವರ್ಚಸಿನಿಂದ ಎಂದರೆ ಧ್ಯಾನದಿಂದ ವರ್ಧಿಸೋಣ ಎಂದು ಸಂವಿಧಾನ ಸಮಿ ಸಂವಿಧಾನ ಮಾಡುವನು ಅನಂತರ ಆ ಅಗ್ನಿಗೆ ಅಂಗೈಯನ್ನು ತೋರಿಸಿ ಮೂರು ಸಲ ನಿನ್ನ ತೇಜಸ್ಸು ನನಗೂ ಬರಲಿ ಎಂದು ತನ್ನ ಮುಖವನ್ನು ಒರೆಸಿಕೊಳ್ಳುವನು ಅಲ್ಲೂ ಒಂದು ರಸವಿದೆ ಅಗ್ನಿವಾಯು ಆದಿತ್ಯನು ಮುಖ ನಾಸಿಕ ಚಕ್ಷುಗಳಲ್ಲಿ ಇರುವರು ಅಗ್ನಿಯ ತೇಜಸ್ಸು ಆ ಮೂವರಲ್ಲಿ ಕಾಣಲಿ ಎಂದು ಅಭಿಪ್ರಾಯ ಎಲ್ಲರೂ ತಲೆ ತೂಗಿದರು ಬುಡಿದರು ಮುಂದುವರೆಸಿದರು ಅನಂತರ ಅಗ್ನಿಯನ್ನು ಉಪಸ್ಥಾನ ಮಾಡಿ ಎಂದರೆ ಎದ್ದು ನಿಂತು ಸ್ತುತಿ ಮಾಡಿ ನನಗೆ ಮೇಧೆಯನ್ನು ಪ್ರಜ್ಞೆಯನ್ನು ಕೊಡು ಅಗ್ನಿಯು ತೇಜಸ್ಸನ್ನು ಇಂದ್ರನು ಇಂದ್ರಿಯವನ್ನು ಸೂರ್ಯನು ಪ್ರಕಾಶವನ್ನು ಕೊಡಲಿ ಅಗ್ನಿಯ ನಿನ್ನ ದಯೆಯಿಂದ ನಾನು ತೇಜಸ್ವಿಯೋ ವರ್ಚಸ್ವಿಯೋ ಹರಸ್ವಿಯೋ ದಾನಪತ್ರನೂ ಎಂದು ಪ್ರಾರ್ಥಿಸಿ ಅನಂತರ ರುದ್ರನನ್ನು ರಕ್ಷಣಾರ್ಥವಾಗಿ ಬೇಡಿಕೊಳ್ಳುವನು ರುದ್ರನಂದರೆ ಯಾರು ಪ್ರಾಣನಾಮ್ ಗ್ರಂಥಿ ಪ್ರಾಣನಾಮ್ ಗ್ರಂಥಿರಸಿ ರುದ್ರ ಪ್ರಾಣಗಳು ಒಂದೊಂದೊಂದು ಸಂಧಿಸಿದ ಕೂಡಲೇ ಬೆಸೆದುಕೊಳ್ಳುವು ಅದೇ ರುದ್ರನು ನಮ್ಮ ಇಂದ್ರಿಯದಿಂದ ಹೊರಡುವ ವೃತ್ತಿಗಳೆಲ್ಲವೂ ಪ್ರಾಣಗಳು ನಮಗೆ ಕಾರ್ಯಾಂತರದಲ್ಲಿ ಮನಸ್ಸು ನಿಂತಿರುವುದರಿಂದ ನಮ್ಮಿಂದ ಪ್ರಾಣವು ಹೊರಚಲ್ಲುತ್ತಿರುವುದನ್ನು ನಾವು ಕಾಣೆವು ಕಂಡರಲ್ಲಿ ರುದ್ರದರ್ಶನವಾಗುವುದು ಆ ರುದ್ರನು ಹುಟ್ಟುತ್ತಲೇ ಏನು ಹೊಡೆಯಲಿ ಏನು ಕೊಲ್ಲಲಿ ಎಂದೆಯೇ ಹೊರಡುವನು ಆದ್ದರಿಂದ ಆ ರುದ್ರನನ್ನು ರುದ್ರ ನಮ್ಮ ಮಕ್ಕಳು ಹೊಡೆಯಬೇಡ ನಮ್ಮ ಹಸುಗಳನ್ನು ಕುದುರೆಗಳನ್ನು ಹಿಂಚಿಸಬೇಡ ನಮ್ಮ ವೀರ್ಯರನ್ನು ಕೊಲ್ಲಬೇಡ ನಿನಗೆ ಹವಿಸನ್ನು ಕೊಟ್ಟು ಹೊಗಳಬೇವು ಎಂದು ರುದ್ರನಲ್ಲಿ ರಕ್ಷಾಯಾಚನೆ ಮಾಡುವರು ಅಲ್ಲಿ ರಕ್ಷೆಯನ್ನು ತೆಗೆದುಕೊಂಡು ಯಥಾಸ್ಥಾನಗಳಲ್ಲಿ ಇಟ್ಟುಕೊಳ್ಳುವರು